ೀಗುರುಭ್ಯೋ ನಮಃ ಹರಿ ಶ್ರೀ ಗಣೇಶಾಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂವಾದಾಯಣಂ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಶ್ರೀ ಶಂಕರಾಚಾರ್ಯ ಪಾದಾರಬಿಂದುಗಳಲ್ಲಿ ವಂದಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಪದತರಗಳಲ್ಲಿ ನಮಿಸುತ್ತ ವಜ್ರವೇದಾಂತ್ಯಗಳಾದ ಸದ್ಗುರುಗಳಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಾಯ್ ಶರ್ಮಾರವರ ಪದತರಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧ ಇದರ ಇದರಲ್ಲಿ ಆತ್ಮಾನಾತ್ಮ ವಿವೇಕ ಎನ್ನತಕ್ಕಂಥ ವಿಚಾರದಲ್ಲಿ ಈಗ ನಾವು ಇದರಲ್ಲಿ ಹತ್ತೊಂಬತ್ತನೇ ಶ್ಲೋಕ ಆತ್ಮಾನಾತ್ಮ ವಿವ ವಿವೇಕ ಅದ್ರ ಬಗ್ಗೆ ಹೇಳ್ತಾಯಿದೆ ವ್ಯಾಪತೇಷ್ವಿಂದ್ರಿಯೇಷ್ವಾತ್ಮ ವ್ಯಾಪಾರಿ ವಿವೇಕಿನಾ ದೃಶ್ಯತೆ ಅಭ್ರೇಷು ಧಾವತ್ಸು ಧಾವನ್ ಇವ ಯಥಾ ಶಶೀ ಅಂದರೆ ಅಭ್ರೇಷು ಅಂದರೆ ಮೋಡಗಳು ಧಾವತ್ಸು ಓಡ್ತಾ ಇರುವಾಗ ಅವಿವೇಕಿಗಳಿಗೆ ಚಂದ್ರನು ಓಡುವಂತೆ ಹೇಗೆ ಕಾಣುತ್ತದೋ ದೃಶ್ಯತೆ ಅಭ್ರೇಶು ಧಾವತ್ಸು ಧಾವನ್ ಇವ ಯಥಾ ಶಶಿ ಧಾವ ಯಥ ಶಶೀ ಧಾವನ್ ಇವ ದೃಶ್ಯತೆ ಅಭ್ರೇಷು ಧಾವತ್ಸು ಮೋಡಗಳು ಓಡ್ತಾ ಇರುವಾಗ ನಿಜವಾದ ವಿವೇಕಿಗಳಲ್ಲದವರಿಗೆ ಅವಿವೇಕಿಗಳಿಗೆ ಚಂದ್ರನೇ ಓಡ್ತಾ ಇರುವಂತೆ ಹೇಗೆ ಕಾಣುತ್ತದೆ ಅದರಂತೆ ವ್ಯಾಪ್ರದೇಶು ಇಂದ್ರಿಯೇಶು ಆತ್ಮ ವ್ಯಾಪಾರಿ ವಾ ಅವಿವೇಕಿನ ಇಂದ್ರಿಯಗಳು ಕೆಲಸ ಮಾಡುತ್ತಿರುವಾಗ ಆತ್ಮನೂ ಕೆಲಸ ಮಾಡ್ತಾ ಇರುವಂತೆ ಅವಿವೇಕಿಗಳಿಗೆ ತೋರ್ತದೆ ವ್ಯಾಪ ಆ ರೀತಿಯಾಗಿ ಕಾಣಿಸ್ತದೆ ಅಂತೇಳಿ ಹೇಳ್ತಾಯಿದ್ದಾರೆ ಹತ್ತೊಂಬತ್ತನೇ ಶ್ಲೋಕ ಇದು ವ್ಯಾಪತು ಇಂದ್ರಿಯು ಆತ್ಮ ವ್ಯಾಪಾರೀವಿವಿ ವ್ಯಾಪತು ಇಂದ್ರಿಯು ಆತ್ಮ ವ್ಯಾಪಾರೀ ವಾ ಅವಿಕಿನ ದೃಶ್ಯತೆ ಅಭ್ರೇಷು ಧಾವತ್ಸು ಧಾವನ್ ಇವ ಯಥಾಶೀ ಅಂಥೇಳಿ ನುಗ್ಗುತ್ತಾ ಇರತಕ್ಕಂತಹ ಮೋಡಗಳ ನಡುವೆ ಧಾವಿಸ್ತಾ ಇರ್ತಕ್ಕಂಥ ಚಂದ್ರನ ಹಾಗೆ ಇಂದ್ರಿಯಗಳು ಕ್ರಿಯೆಯಲ್ಲಿ ತೊಡಗಿರುವಾಗ ಸಾಕ್ಷಿರೂಪಾದ ಆತ್ಮನು ಕ್ರಿಯಾ ಬಂದರಂತೆ ಅವಿವೇಕಿಗಳಿಗೆ ತೋರ್ತಾನೆ ಅಂತೇಳಿ ಗಗನದಲ್ಲಿ ಮೋಡಗಳು ಚಲಿಸ್ತಾ ಇರುವಾಗ ಚಂದ್ರ ಓಡುತ್ತಾ ಇರುವಂತೆ ಕಾಣಿಸ್ತದೆ ಅದು ನಿಜವಲ್ಲ ಅದು ಆಭಾಸ ಹಾಗೆಯೇ ವಿವೇಕಹೀನರಿಗೆ ಕಾರ್ಯತತ್ಪರವಾದಂತಹ ದೇಹ ಇಂದ್ರಿಯಗಳ ಮೂಲಕ ಆತ್ಮವನ್ನು ನೋಡಿದಾಗ ಅದುವೇ ಕಾರ್ಯೋನ್ಮುಖವಾದಂತೆ ಕಾಣ್ತದೆ ಆತ್ಮನೇ ಕಾರ್ಯೋನ್ಮುಖನಾಗಿರ್ತಕ್ಕಂಥ ಇರುವ ಹಾಗೆ ಕಾಣುತ್ತದೆ ಆದರೆ ದೇಹ ಇಂದ್ರಿಯಗಳೇ ಕಾರ್ಯೋನ್ಮುಖವಾಗಿರತಕ್ಕಂಥದ್ದು ಹೇಗೆ ಮೋಡಗಳು ಕಾರ್ಯೋನ್ಮುಖವಾಗಿವೆಯೋ ಆದರೂ ಚಂದ್ರನೇ ಸಂಚಾರ ಮಾಡ್ತಾ ಇದ್ದೇ ಅದೇ ರೀತಿಯಲ್ಲಿ ಇದು ಅಂಥೇಳಿ ಆತ್ಮನೇ ಕೆಲಸ ಮಾಡ್ತಾಯಿದ್ದೆ ಕಾಣಿಸ್ತದೆ ಮಾಡೋದು ಇಂದ್ರಿಯಗಳು ದೇಹಾದಿಗಳು ಅವಿನಾಶಿ ಆತ್ಮ ದೇಹಗಳ ಮೇಲೆ ಇಂದ್ರಿಯಗಳ ಮೇಲೆ ತನ್ನ ಚೈತನ್ಯ ಶಕ್ತಿಯನ್ನ ಬೀರಿ ಪ್ರಕಾಶಿಸ್ತಾ ಅವುಗಳ ಮುಖಾಂತರ ಸ್ಫುರಿಸ್ತಾ ಇರತಕ್ಕಂಥದ್ದ ಅದೇ ಕೆಲಸ ಮಾಡ್ತಾ ಇರುವಂಥ ಅವುಗಳ ಮೇಲೆ ಅವುಗಳ ಮುಖಾಂತರ ಸ್ಫುರಣ ಆಗ್ತಾ ಇರತಕ್ಕಂಥ ಆತ್ಮ ಯಾವುದಿದೆ ಅದುವೇ ಕೆಲಸ ಮಾಡುವಾಗ ಕಾಣುತ್ತದೆ ಆದರೆ ನಿಜವಾಗದು ಪ್ರಕಾಶ ಬೀರುವಂಥದ್ದು ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಯಾವುದಕ್ಕೆ ಇಂದ್ರಿಯಗಳಿಗೆ ಶರೀರಕ್ಕೆ ಅದೇ ಮಾಡೋದಲ್ಲ ಅದು ಪ್ರೇರಕ ಶಕ್ತಿ ಅಷ್ಟೆ ಕಾರ್ಯ ಚಲನೆ ಇದೆಲ್ಲ ನಿಜವಾಗಿ ಇಂದ್ರಿಯಗಳದ್ದು ಆಯಾ ದೇಹ ಇಂದ್ರಿಯಗಳ ಪಂಚಕರ್ಮೇಂದ್ರಿಯಗಳಿರ್ಬೋದು ಪಂಚ ಜ್ಞಾನೇಂದ್ರಿಯಗಳಿರ್ಬೋದು ಹ್ಞೂ ಆಮೇಲೆ ಅಂತಃಕರಣ ಚತುಷ್ಟಯಗಳಿರ್ಬೋದು ಅಹಂ ಚಿತ್ತ ಬುದ್ಧಿ ಮನಸ್ಸು ಅಂಥೇಳಿ ಚಿತ್ತ ಅಂದರೆ ಪೂರ್ವ ಸಂಸ್ಕಾರಗಳ ಮೂಟೆ ಮನಸ್ಸು ಅಂತೇಳಿ ಚಿ ಸಂಕಲ್ಪ ವಿಕಲ್ಪಗಳು ಬೇರೆ ಬೇರೆ ರೀತಿಯ ಯೋಚನಾ ಲಹರಿ ವೃತ್ತಿಗಳು ಅಂತ ಹೇಳ್ತಾರೆ ಬುದ್ಧಿ ಅಂತೇಳಿ ಹೇಳಿದರೆ ಜಡ್ಜ್ಮೆಂಟ್ ನ್ಯಾಯ ಅನ್ಯಾಯವನ್ನು ನಿರ್ಣಯ ಮಾಡುವಂಥದ್ದು ಅಥವಾ ಈಗ ಮನಸ್ಸಿನ ಬೇರೆ ಬೇರೆ ಚಿಂತೆ ಚಿಂತನೆ ಚಿಂತೆಗಳಿಗೆ ಒಂದು ವಿಶ್ಲೇಷಣೆ ಮಾಡತಕ್ಕಂತಹ ಅನಾಲಿಸಿಸ್ ಮೈಂಡ್ ಅದು ಅನಾಲಿಸಿಸ್ ವಿಶ್ಲೇಷಣೆ ಮಾಡುವಂಥದ್ದು ಬುದ್ಧಿ ಮನಸ್ಸಿನ ವಿವಿಧ ಯೋಚನಾ ಲಹರಿಗಳಿಗೆ ಇದು ಇದು ಅಂತಃಕರಣ ಚಿತ್ತ ಬುದ್ಧಿ ಅಹಂ ಮತ್ತು ಮನಸ್ಸು ಅಂಥೇಳಿ ಹೀಗೆ ಇವುಗಳೆಲ್ಲ ಕರೆ ಕಾರ್ಯ ಮಾಡ್ತಾಯಿವೆ ಆತ್ಮನ ಮಾಡ್ತಾ ಇಲ್ಲ ನಿಜವಾಗಿ ಆದರೂ ಆತ್ಮನೇ ಮಾಡ್ತಾಯಿವಂತ ಕಾಣಿಸ್ತದೆ ನಮ್ಮಲ್ಲಿರುವ ಚೈತನ್ಯ ಇಂದ್ರಿಯಗಳಿಗೆ ಪ್ರವರ್ತಿಸಲು ಶಕ್ತಿಯನ್ನು ಕೊಡ್ತದೆ ಸ್ವತಃ ಪ್ರವರ್ತಿಸುವುದಿಲ್ಲ ಈಗ ಹೇಗೆ ಫ್ಯಾನು ತಿರುಗುತ್ತದೆ ಕರೆಂಟಲ್ಲ ತಿರುಗುವುದು ಕರೆಂಟ್ ತಿರುಗುತ್ತದೆ ಇಲ್ಲ ಕರೆಂಟ್ ಅದಕ್ಕೆ ಚೈತನ್ಯವನ್ನು ಕೊಡ್ತದೆ ತಿರುಗಲಿಕ್ಕೆ ಇಸ್ತ್ರಿ ಬಿಸಿ ಆಗ್ತದೆ ಕರೆಂಟ್ ಬಿಸಿ ಆಗೋದಲ್ಲ ಕರೆಂಟ್ ಶಾಕ್ ಹೊಡಿತದೆ ಮುಟ್ಟಿದರೆ ಆದರೆ ಬಿಸಿ ಆಗೋದು ಇಷ್ಟು ಆ ರೀತಿಯಲ್ಲಿ ಆತ್ಮನು ಕೂಡ ನಮ್ಮ ಶರೀರಕ್ಕೆ ಚೈತನ್ಯವನ್ನು ಕೊಡುವಂತಹ ಒಂದು ಮೂಲ ಶಕ್ತಿ ರೈಲ್ನಲ್ಲಿರತಕ್ಕಂತಹ ಯಂತ್ರದ ಆವಿ ಯಂತ್ರಕ್ಕೆ ಎಳೆಯುವಂತಹ ಶಕ್ತಿಯನ್ನು ಕೊಡ್ತದೆ ಯಾವುದು ರೈಲ್ನಲ್ಲಿರತಕ್ಕಂಥ ಇಂಜಿನ್ ಯಂತ್ರ ಅದು ರೈಲಿಗೆ ಎಳೆಯುವಂಥ ಶಕ್ತಿಯನ್ನು ಕೊಡ್ತದೆ ಅದರಲ್ಲಿ ಪ್ರಯಾಣ ಮಾಡುವವರ ಇಷ್ಟ ಅನಿಷ್ಟಗಳು ಹ್ಞೂ ಆ ಹಾವಿಗೆ ಬೇಕಾಗಿಲ್ಲ ಆವಿ ಉಗಿ ಯಂತ್ರದ ಬಗ್ಗೆ ಹೇಳೋದಿದ್ದರೆ ಆ ಉಗಿ ಶಕ್ತಿ ಏನಿದೆ ಅದು ಈ ಯಂತ್ರವನ್ನು ಹೇಳ್ಕೊಂಡು ಹೋಗಲಿಕ್ಕೆ ಅದು ಶಕ್ತಿಯನ್ನು ಕೊಡ್ತದೆ ಈ ಇದನ್ನು ಇಡೀ ರೈಲನ್ನು ಆದರೆ ರೈಲಿನ ಪ್ರಯಾಣ ಮಾಡುವವರ ಇಷ್ಟ ಮತ್ತು ಅನಿಷ್ಟಗಳು ಅದಕ್ಕೆ ಬೇಕಾಗಿಲ್ಲ ಅದು ಕೇವಲ ಶಕ್ತಿ ಕೊಡುವುದಷ್ಟೇ ಬೇಕೆಂದಲ್ಲಿ ಅದು ಈ ರೈಲನ್ನು ತೆಕ್ಕೊಂಡು ಹೋಗ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತದೆ ಅದು ಹೋಗಬೇಕಾದ ತಲುಪಬೇಕಾದ ಯಾವ ನಿರ್ದಿಷ್ಟ ಗುರಿ ಕೂಡ ಇಲ್ಲ ಆ ಉಗಿಗೆ ಎಲ್ಲಿಗಾದರೂ ಹೋಗಬೇಕು ಅಂತ ಉಂಟು ಅದಕ್ಕೂ ಈ ವ್ಯಕ್ತಿಗಳಿಗೂ ಸಂಬಂಧ ಇಲ್ಲ ವ್ಯಕ್ತಿಗಳು ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ ಟ್ರೈನು ಬೆಳ್ಕೊಂಡು ಹೋಗ್ತಾ ಇರ್ತದೆ ಅದಕ್ಕೆ ಮೂಲ ಚಾಲಕ ಶಕ್ತಿ ಯಾವುದು ಉಗಿ ಹಬೆ ಹಾವಿ ಈ ಆತ್ಮವು ದೇಹ ಬುದ್ಧಿ ಮನಸ್ಸುಗಳ ಮೂಲಕ ಪ್ರಕಟಗೊಂಡಾಗ ಅದೇ ಕೆಲಸದಲ್ಲಿ ತೊಡಗಿದಾಗ ಕಾಣ್ತದೆ ಆದರೆ ವಾಸ್ತವಿಕವಾಗಿ ಕೋಶಗಳ ಯಾವುದೇ ವಿಧವಾದ ಕಾರ್ಯಗಳಲ್ಲಿ ಅದಕ್ಕೆ ಪ್ರವೃತ್ತಿಯಾಗಲಿ ಪಾಲಾಗಲಿ ಇಲ್ಲ ಅವುಗಳಿಂದ ಅದು ಪಡೆಯಬೇಕಾದ ಏನೂ ಇಲ್ಲ ಪಂಚಕೋಶಗಳಿಂದ ಅನ್ನಮಯ ಪ್ರಾಣಮಯ ಮನಮಯ ವಿಜ್ಞಾನಮಯ ಆನಂದಮಯವಾದ ಈ ಪಂಚಕೋಶಾತ್ಮಕವಾದ ಶರೀರ ಇಂದ್ರಿಯಗಳು ಯಾವುದಿದೆ ಅದಕ್ಕೂ ಆತ್ಮಕ್ಕೂ ಅಂದರೆ ಯಾವುದೇ ಒಂದು ಋಣ ಇಲ್ಲ ಋಣಭಾರ ಇಲ್ಲ ಅಲ್ಲಿ ಆಗಬೇಕಾದ ಇಲ್ಲ ಆತ್ಮಕ್ಕೆ ವ್ಯಕ್ತಿಯ ಮನಸ್ಸಿನಲ್ಲಿ ಯೋಚನಾ ತರಂಗಗಳ ಆಧಾರ ಯಾವುದು ಆತ್ಮ ಎನ್ನತಕ್ಕಂಥದ್ದು ಅದಕ್ಕೆ ಆಧಾರ ಯಾವುದೋ ಆತ್ಮ ಆತ್ಮ ಶರೀರದಲ್ಲಿ ಇದ್ದರೆ ಆತ್ಮ ಚೈತನ್ಯ ಹ್ಞೂ ಇದ್ದಾಗ ಮಾತ್ರ ಏನಾಗ್ತದೆ ಶರೀರದಲ್ಲಿ ಯೋಚನಾ ತರಂಗಗಳು ಬರಲಿಕ್ಕೆ ಸಾಧ್ಯ ಇಲ್ಲದ್ರೆ ಯೋಚಿಸಲಿಕ್ಕೆ ಆಗ್ತದೆ ಮನುಷ್ಯನಿಗೆ ಕೇವಲ ಮೆದುಳು ಇದ್ದರೆ ಯೋಚಿಸ್ಲಿಕ್ಕೆ ಆಗುವುದಿಲ್ಲ ಆತ್ಮಶಕ್ತಿ ಬೇಕು ಕೇವಲ ಇಸ್ತ್ರಿ ಇದ್ದರೆ ಬಿಸಿ ಆಗುವುದಿಲ್ಲ ಕರೆಂಟ್ ಬೇಕು ಫ್ಯಾನ್ ಮಾತ್ರ ಇದೆ ತಿರುಗುವುದಿಲ್ಲ ಕರೆಂಟ್ ಬೇಕು ಅದಕ್ಕೆ ಹಾಗೆಯೇ ವಿದ್ಯುತ್ ಪ್ರವಾಹ ಕರೆಂಟ್ ಅಂದರೆ ಪ್ರವಾಹ ಎಲೆಕ್ಟ್ರಿಕಲ್ ಕರೆಂಟ್ ವಿದ್ಯುತ್ ಪ್ರವಾಹ ಅದನ್ನು ಸಾಮಾನ್ಯವಾಗಿ ರೂಢಿಯಲ್ಲಿ ಕರೆಂಟ್ ಅಂತ ಹೇಳಿಬಿಡ್ತಾರೆ ಹೀಗೆ ಅಂದರೆ ಆ ಆತ್ಮದ ಚಿಚ್ಚಛಕ್ತಿಯಿಂದಲೇ ಆ ಯೋಚನೆಗಳ ಅರಿವು ವ್ಯಕ್ತಿಗೆ ಈ ಸರ್ವಾಧಾರವಾದ ಆತ್ಮತತ್ವವಿಲ್ಲದೇ ವ್ಯಕ್ತಿಯಲ್ಲಿಯೇ ಆಗಲಿ ಅಥವಾ ವಿಶ್ವದಲ್ಲಿ ಆಗಲಿ ಜೀವಸ್ಫುರಣ ಅಸಾಧ್ಯ ಈಗ ನೋಡಿ ಮನಸ್ಸು ಹೇಗೆ ಇಂದ್ರಿಯಗಳಿಗೆ ಆಧಾರವೋ ಅದೇ ರೀತಿ ಮನಸ್ಸಿಗೂ ಆಧಾರವಾದದ್ದು ಯಾವುದು ಆತ್ಮ ಮನಸ್ಸಿಲ್ಲದಿದ್ದರೆ ನೀವು ಕಣ್ಣು ತೆರಕೊಂಡೇ ಇದ್ರೂ ನಿಮಗೆ ಕಾಣಿಸೋದಿಲ್ಲ ಹೊರಗಡೆ ಏನಿದೆ ಅಂಥೇಳಿ ಯಾರು ಆಚೆ ಈಚೆ ಹೋದರು ಅಂತೇಳಿ ಯಾಕೆ ಮನಸ್ಸು ಅಲ್ಲಿಲ್ಲ ಇಂದ್ರಿಯಗಳೊಟ್ಟಿಗೆ ಮನಸ್ಸು ಹೋದರೆ ಮಾತ್ರ ನಮಗೆ ಗೊತ್ತಾಗ್ತದೆ ಈಗ ಓದಿದ್ದು ಕೂಡ ತಲೆಗೆ ಹತ್ತಬೇಕಿದ್ದರೆ ಮನಸ್ಸು ಅದರಲ್ಲಿರಬೇಕು ಯಾವುದೋ ಚಿಂತನೆಯಲ್ಲಿ ಚಿಂತೆಯಲ್ಲಿ ಇದ್ದರೆ ಓದಿದ್ದು ತಲೆಗೆ ಹತ್ತೋದಿಲ್ಲ ಹಾಗೆಯೇ ಈ ಆತ್ಮ ಚೈತನ್ಯ ಇದ್ದರೆ ಮಾತ್ರ ಮನಸ್ಸು ಕೂಡ ಕೆಲಸ ಮಾಡ್ತದೆ ಇಂದ್ರಿಯಗಳು ಕೆಲಸ ಮಾಡ್ತದೆ ಅದಿಲ್ಲದಿದ್ದರೆ ಜೀವಸ್ಫುರಣ ಅಸಾಧ್ಯ ಅಂದ್ರೆ ಜೀವ ಅಂತೇಳಿ ನಾವೇನು ಹೇಳ್ತೇವೆ ಸಜೀವ ನಿರ್ಜೀವ ಅಂತೇಳಿ ಹೇಳ್ತೇವಲ್ಲ ಈ ಸಜೀವತ್ವ ಬರತಕ್ಕಂಥದ್ದು ಆತ್ಮ ಇದ್ದರೆ ಮಾತ್ರ ವಿವೇಚನೆ ಇಲ್ಲದವನು ಈ ತತ್ವನು ತಿಳಿಯಲಾರ ಆದುದರಿಂದ ಆತ್ಮ ವಿವೇಕದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತೇಳಿ ಆದ ಕಾರಣ ದೇಹಾದಿಗಳ ಕೆಲಸ ಕಾರ್ಯಗಳನ್ನು ನಿತ್ಯ ವಸ್ತುವಾದ ಪರಮಾತ್ಮನದ್ದೇ ಅಂತೇಳಿ ತಿಳಿದು ಮಾನವನು ಭ್ರಾಂತಿಗೊಳಗಾಗ್ತಾನೆ ನಾ ಈ ದೇಹಾದಿಗಳು ಕೆಲಸ ಮಾಡತಕ್ಕಂಥದ್ದಿದು ಪರಮಾತ್ಮನೇ ಮಾಡ್ತಾ ಇದ್ದಾನೆ ದೇಹ ಅಲ್ಲ ಮಾಡೋದು ಹ್ಞೂ ಅಂಥೇಳಿ ಅದು ಕೂಡ ಒಂದು ಭ್ರಾಂತಿ ಅಂತೇಳಿ ಯಾಕಂದರೆ ಪರಮಾತ್ಮನೇ ಕೊಲ್ಲಿಸಿದ್ದು ಒಬ್ಬ ಮರ್ಡ್ರ್ ಮಾಡಿದ್ದವ ಹೇಳ್ತಾನೆ ನಾನಲ್ಲ ಪರಮಾತ್ಮ ಮಾಡಿದ್ದು ನನ್ನ ಕೈ ಮಾಡಿದ್ದು ಅಂತ ಕೊಂದದ್ದು ಕೈಯಲ್ಲಿ ಯಾರಿದ್ದಾನೆ ಇಂದ್ರ ಇದ್ದಾನೆ ಕೈಯಾರಿದೇವತೆ ಇಂದ್ರ ಹೀಗೆ ಹೇಳ್ತಾರೆ ಒಂದು ಕಥೆ ಇದೆ ಅದಕ್ಕೆ ದನ ದನವನ್ನು ಒಬ್ಬ ಹೊಡೆದು ಕೊಂದದ್ದು ಹ್ಞೂ ದನದ ಯಜಮಾನ ಕೇಳುವಾಗ ನಾನಲ್ಲ ಕೊಂದದ್ದು ನನ್ನ ಕೈ ಹಾಗಾದರೆ ಏನು ಅಂತೇಳಿ ಕೇಳಿದರೆ ಕೈಯ ಇನ್ ಅಧಿದೇವತೆ ಇಂದ್ರ ಅಂತೇಳಿ ಅದು ಅದೇ ವ್ಯಕ್ತಿಯೊಬ್ಬ ಒಂದು ಚೆನ್ನಾಗಿ ಕೃಷಿ ಮಾಡಿರ್ತಾನೆ ಈ ಕೃಷಿಯೆಲ್ಲ ಯಾರು ಮಾಡಿದ್ದಪ್ಪ ಅಂತ ಕೇಳಿದರೆ ಏನು ಹೇಳ್ತಾನೆ ನಾನು ಮಾಡಿದ್ದು ಅಂತ ಹೇಳ್ತಾನೆ ಕೆಟ್ಟದ್ದು ಮಾಡಿದ್ದಾಗುವಾಗ ನಾನಲ್ಲ ಆಯಾ ಅಂಗಗಳ ಅಧಿದೇವತೆಗಳು ಮಾಡಿದ್ದು ಅಂತ ಹೇಳ್ತಾನೆ ಅದೇ ಒಳ್ಳೇದು ಮಾಡಿದ್ದಾದರೆ ತಾನೇ ಮಾಡಿದ್ದು ಅಂತ ಹೇಳ್ತಾನೆ ಆ ರೀತಿಯಾಗಿ ಇದನ್ನು ಲೌಕಿಕವಾದ ಉದಾಹರಣೆ ಇದು ಅಂದರೆ ಪರಮಾತ್ಮನೇ ಮಾಡುವಂಥ ಮಾಡ್ತಾನೆ ಅಂತಕ್ಕಂಥ ಭ್ರಾಂತಿ ಅದು ಸಂಗರಹಿತ ಸಕಲ ಸೃಷ್ಟಿಯ ಸಾಕ್ಷಿ ಮಾತ್ರ ಅಂಥೇಳಿ ಅವನಿಗೆ ಅರಿವಾಗದು ನಿಜವಾಗಿ ಪರಮಾತ್ಮ ಸಾಕ್ಷಿ ಮಾತ್ರ ಎಲ್ಲದಕ್ಕೂ ಹಾಗೂ ಪ್ರೇರಕ ಮಾತ್ರ ಅವನು ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋದಿಲ್ಲ ಅದು ಆಯಾಯ ಶರೀರವೇ ಮಾಡುತ್ತದೆ ಇಂದ್ರಿಯಗಳು ಅದಕ್ಕೆ ಬೇಕಾದ ಈಗ ಉದಾಹರಣೆಗೆ ಇಸ್ತ್ರಿ ಬೆಟ್ಟಿಗೆ ಬಿಸಿಯಾಗಬೇಕೋ ಫ್ಯಾನ್ ತಿರುಗಬೇಕು ಅಂಥೇಳಿ ವಿದ್ಯುತ್ಗೆ ಏನಿಲ್ಲ ಅದು ಉದ್ದೇಶ ಇಲ್ಲ ವಿದ್ಯುತ್ ಕೇವಲ ವಿದ್ಯುತ್ತಾಗಿ ಹರಿತಾಯಿರ್ತದೆ ವೈರ್ನಲ್ಲಿ ಅದನ್ನು ನಾ ಯಾ ನಾವು ಯಾವ ರೀತಿ ಉಪಯೋಗ ಮಾಡ್ತೇವೆ ಆ ರೀತಿಯಾಗಿ ಅದು ರೂಪಾಂತರ ಹೊಂದುತ್ತದೆ ಶಾಖಶಕ್ತಿಯಾಗಿಯೋ ಚಲನಶಕ್ತಿಯಾಗಿಯೋ ಬೇರೆ ಬೇರೆ ರೀತಿ ರೂಪಾಂತರ ಹೊಂದಿ ಇಸ್ತ್ರಿ ಬೆಟ್ಟಿಗೆಯೇ ಫ್ಯಾನಲ್ಲೂ ಅದು ಪ್ರವರ್ತಿಸ್ತದೆ ಹಾಗಾಗಿ ಅಲ್ಲಿ ಮಾಡುವಂಥ ಅವನಲ್ಲ ಅವನು ಮಾಡಿಸುವ ಅಂದರೆ ಪ್ರೇರಕ ಶಕ್ತಿ ಅಂದರೆ ಪರಮಾತ್ಮ ಅವನೇ ಮಾಡೋದಲ್ಲ ಅಂಥೇಳಿ ಹಾಗಾಗಿ ಅವನೆ ಮಾಡ್ತಾನೆ ಅಂತೇಳಿ ಹೇಳುವಂಥದ್ದು ಕೂಡ ಭ್ರಾಂತಿ ಸಂಘರಹಿತವಾದಂತಹ ಸಕಲ ಸೃಷ್ಟಿಯ ಸಾಕ್ಷಿ ಮಾತ್ರ ಸಂಘರಹಿತನ್ ಆತ್ಮ ಪರಮಾತ್ಮ ಎರಡೂ ಒಂದೇ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಅತ್ಯಂತ ಸಮಂಜಸವಾದ ಒಂದೊಂದು ಉಪಮೆಯನ್ನು ಕೊಟ್ಟಿದ್ದಾರೆ ಶಂಕರಾಚಾರ್ಯರು ಆತ್ಮ ಅನಾತ್ಮ ವಿವೇಕದ ಬಗ್ಗೆ ಆತ್ಮಬೋಧದ ಬಗ್ಗೆ ಆತ್ಮಜ್ಞಾನದ ಬಗ್ಗೆ ಅದರ ಸಹಾಯದಿಂದಲೇ ನಿರ್ಮಲ ನಿತ್ಯ ಶುದ್ಧ ತತ್ವದೊಳಗೆ ನಮ್ಮ ದೃಷ್ಟಿಯನ್ನು ತಿರುಗಿಸತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ಬೋದು ಇಲ್ಲಿ ಕೊಟ್ಟಿರತಕ್ಕಂಥ ಉಪಮಾನ ಚಂದ್ರನದ್ದು ಚಂದ್ರನ ಮುಂದೆ ಮೋಡಗಳು ಚಲಿಸಿದಾಗ ಚಂದ್ರನೇ ಚಲಿಸ್ತಾ ಇರುವಂತೆ ಕಾಣುತ್ತದೆ ಇದು ಎಲ್ಲರ ಅನುಭವ ಓಡ್ತಾ ರೈಲಿನಲ್ಲಿರುವ ಇರುವವರಿಗೆ ಪಕ್ಕದಲ್ಲಿ ಹೊರಗೆ ಕಾಣುವ ಸಕಲ ವಸ್ತುಗಳು ಮರ ಎಲ್ಲ ಓಡ್ತಾ ಇರ್ತಕ್ಕಂಥ ಕಾಣುತ್ತವೆ ಕಟ್ಟಡಗಳು ಎಲ್ಲ ಆದರೆ ನಿಜವಾಗಿ ಓಡದಿರುವುದು ರೈಲೇ ಚಲಿಸುತ್ತಿರುವಂತಹ ಚಲಿಸುತ್ತಿರುವ ಮಧ್ಯವರ್ತಿಯಲ್ಲಿ ನೋಡಿದರೆ ಸ್ಥಿರವು ಅಚಲವೂವಾದ ವಸ್ತುವು ಸಹ ಚಲಿಸ್ತಾ ಇರುವಂತೆ ಕಾಣ್ತದೆ ಮಧ್ಯವರ್ತಿಯ ಗುಣದೋಷಗಳು ನೋಡುವ ವಸ್ತುಗಳಲ್ಲಿ ಅಧ್ಯಯಾರೋಪಿಸಲ್ಪಡ್ತವೆ ಹೇಗೆ ಸ್ಫಟಿಕವನ್ನು ನೀಲಿ ಬಟ್ಟೆಯ ಮೇಲಿಟ್ಟರೆ ಸ್ಫಟಿಕದ ಬಣ್ಣವೂ ಕೂಡ ನೀಲಿಯಾಗಿ ಕಾಣಿಸ್ತದೋ ಅದೇ ರೀತಿಯಲ್ಲಿ ಇಲ್ಲಿನ ಉಪಮಾನ ಭಾವಗರ್ಭಿತವಾದದ್ದು ಅದನ್ನು ಕುರಿತು ಸರಿಯಾದ ರೀತಿಯಲ್ಲಿ ಚಿಂತಿಸುವವರಿಗೆ ಅದರ ಆಳವಾದ ಅರ್ಥ ಸ್ಫುಟ ಆಗ್ತದೆ ನಾವು ಅದರ ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಾಗ ಅದರ ಆಶ್ಚರ್ಯಕರವು ಆನಂದಭರಿತವಾದಂಥ ಭಾವ ಮನಸ್ಸಿನಲ್ಲಿ ಸ್ಫುರಣೆಗೊಳ್ಳುತ್ತದೆ ಉಳಿಯುತ್ತದೆ ನೋಡಿ ಚಲಿಸ್ತಾ ಇರತಕ್ಕಂಥ ಮೋಡಗಳ ಮೂಲಕ ಓರ್ವ ವ್ಯಕ್ತಿ ಚಂದ್ರನ ನೋಡ್ತಾ ಇದ್ದಾನೆ ಅಂತೇಳಿ ಭಾವಿಸಿಕೊಳ್ಳಿ ನಿಂತಿರತಕ್ಕಂತಹ ವ್ಯಕ್ತಿಯ ಎತ್ತರ ಸುಮಾರು ಆರು ಅಡಿ ಭೂಮಿಯಿಂದ ಸುಮಾರು ಸಾವಿರಾರು ಮೈಲು ದೂರದಲ್ಲಿದ್ದಾನೆ ಚಂದ್ರ ಮತ್ತು ಕೇವಲ ಹೆಚ್ಚು ಅಂತ ಹೇಳಿದರೆ ಎರಡು ಮೂರು ಮೈಲು ದೂರದಲ್ಲಿವೆ ಮೋಡಗಳು ವಾಯುಮಂಡಲದಲ್ಲಿ ಚಂದ್ರ ಸಾವಿರಾರು ಮೈಲ್ ದೂರದಲ್ಲಿದ್ದಾನೆ ಮೋಡಗಳು ವಾಯುಮಂಡಲದಲ್ಲಿವೆ ಆದರೂ ಅದು ವಿಷಯ ಗೊತ್ತಿದ್ದರೂ ಕೆಲವು ಗೊತ್ತಿದ್ದವರು ಕೂಡ ಗೊತ್ತಿಲ್ಲದವರು ಹೇಗೂ ಹೇಳ್ತಾರಲ್ಲ ಚಂದ್ರನೇ ಓಡಾ ಇದ್ದಾನೆ ಅಂತ ಗೊತ್ತಿರೋರು ಕೂಡ ಓಹ್ ಚಂದ್ರನನ್ನು ಮೋಡಗಳು ಮುಸುಕಿದವು ಅಥವಾ ಚಂದ್ರನ ಓಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಿಜವಾಗಿ ಮುಸ್ಕಲಿಕ್ಕೆ ಸಾಧ್ಯ ಚಂದ್ರ ಎಷ್ಟೋ ಸಾವಿರ ಸಾವಿರಾರು ಕಿಲೋಮೀಟ್ರ್ ದೂರ ಇದ್ದಾನೆ ಮೋಡಗಳು ಇಲ್ಲೇ ನಮ್ಮ ವಾಯುಮಂಡಲದಲ್ಲಿ ಇವೆ ಭೂಮಿಯ ವಾಯುಮಂಡಲದ ವ್ಯಾಪ್ತಿಯೊಳಗಡೆ ಇವೆ ಹಾಗಾಗಿ ನಿಜವಾಗಿ ಆ ಚಂದ್ರನ ಈ ಮೋಡಗಳು ಮುಸುಕಲಿಕ್ಕೂ ಇಲ್ಲ ಅಥವಾ ಈ ಮೋಡಗಳು ಓಡಾಡುವಾಗ ಚಂದ್ರ ಅಷ್ಟು ವೇಗವಾಗಿ ಓಡುವಂಥದ್ದು ಸಾಧ್ಯ ಇಲ್ಲ ಯಾಕಂದರೆ ಮೋಡ ಇಲ್ಲದಿರುವ ಚಂದ್ರ ಅಷ್ಟು ವೇಗವಾಗಿ ಓಡೋದು ಕಾಣ್ತದೆ ನಮಗೆ ಇಲ್ಲ ಹಾಗಾದರೆ ಮೋಡ ಇರುವಾಗ ಯಾಕೆ ಅದು ಮೋಡಗಳೆ ಚಲನೆ ಹೊರಕ್ಕೆ ಚಂದ್ರನದ್ದಲ್ಲ ಆದರೂ ವಿವೇಚನೆ ಇಲ್ಲದೆ ಯೋಚನೆ ಮಾಡಿದಾಗ ಹಾಗೆ ಆಗ್ತದೆ ಅಂಥೇಳಿ ಹಾಗೆಯೇ ಚಂಚಲವಾದಂತಹ ದೇಹ ಮನಸ್ಸು ಬುದ್ಧಿ ಇವುಗಳ ಮೂಲಕ ಸ್ಥಿರವು ಅನಂತವೂ ಆದಂತಹ ಆತ್ಮನನ್ನು ನೋಡಲಿಕ್ಕೆ ಆತ್ಮವನ್ನು ನೋಡಿದಾಗ ಆತ್ಮ ವ್ಯಸ್ತವಾದಂತೆ ವ್ಯಗ್ರವಾದಂತೆ ಸ್ಥಿರವಲ್ಲದಿರುವಂತೆ ಅನಂತವಲ್ಲದಂತೆ ಶಾಂತವಾಗಿರುವಂತೆ ಕಾಣುತ್ತದೆ ಅದರ ಮೂಲಕ ನೋಡಿ ಆಗುವಾಗ ಸಾಕಷ್ಟು ಶಾಂತಿಯಿಂದ ಯುಕ್ತಿಪೂರ್ವಕವಾಗಿ ನೋಡಿ ತಿಳಿದಲು ಪ್ರಯತ್ನಿಸಿದರೆ ಚತುರನಾದಂಥ ವಿದ್ಯಾರ್ಥಿಗೆ ಅಸ್ತವ್ಯಸ್ತತೆ ಎಲ್ಲ ದೇಹಾದಿಗಳದು ಆತ್ಮ ಆತ್ಮವು ಲಿಪ್ತನಲ್ಲ ಇದಕ್ಕೆ ಅಂಟಿಕೊಂಡಿರುವುದಿಲ್ಲ ಎನ್ನುವಂಥದ್ದು ಸ್ಪಷ್ಟ ಆಗ್ತದೆ ನಾವು ಮೋಡಗಳ ಮುಖಾಂತರ ನೋಡೋದರಿಂದ ಚಂದ್ರ ಚಲಿಸುವಂತೆ ಕಾಣ್ತದೆ ಅದೇ ರೀತಿಯಲ್ಲಿ ಅವುಗಳನ್ನು ಬಿಟ್ಟು ನಾವು ಯೋಚನೆ ಮಾಡಿದರೆ ಚಂದ್ರನ ಒಂದು ನಿಜವಾದ ಸ್ಥಿತಿ ನಮಗೆ ಗೊತ್ತಾಗ್ತದೆ ನಾವು ಚೇತನವನ್ನು ಅದರ ಅಭಿವ್ಯಕ್ತ ಚಂಚಲ ಉಪಾಧಿಗಳ ಮೂಲಕ ನೋಡುವ ಕಾರಣ ಅದು ಸತತ ಚಲನೆಯಲ್ಲಿರುವಂತೆ ಕಾಣ್ತದೆ ಚಂಚಲ ಉಪಾಧಿಗಳು ಯಾವುದು ಇಂದ್ರಿಯಗಳು ಶರೀರ ಅದು ಅದರ ಮೂಲಕ ನಾವು ಈ ಚೇತನ ಮೂಲ ಚೇತನ ಆತ್ಮವನ್ನು ನೋಡುವ ಕಾರಣ ಅದು ಕೂಡ ಈ ಆತ್ಮವೇ ಮಾಡ್ತಾ ಇದೆ ಅಂತೇಳಿ ನಮಗನಿಸ್ತದೆ ಅದರ ಹೊರಗಿನ ವ್ಯಕ್ತ ಈ ಚಂಚಲ ಉಪಾಧಿಗಳನ್ನು ನೋಡಿ ನಾವು ಹಾಗೆ ಅಂದ್ಕೊಳ್ತೇವೆ ಅದು ಸತತ ಚಲನೆಯಲ್ಲಿರುವಂತೆ ಕಾಣ್ತದೆ ಆತ್ಮ ಹಾಗಾಗಿ ಅತ ಸಾತತ್ಯ ಗಮನ ಅಂತೇಳಿ ಆತ್ಮ ಅಂತೇಳಿ ಬಂದದ್ದು ಶಬ್ದ ಸತತವಾಗಿಯೂ ಚಲನಶೀಲವಾದದ್ದು ಆತ್ಮ ಅಂತೇಳಿ ಆ ಎನ್ನು ಶಬ್ದ ಉದಾಹರಣೆಗೆ ಮಲೇರಿಯಾ ಅಂತೇಳಿ ಬಂತು ಹೆಸರು ಯಾಕೆ ಮಾಲ್ ಏರಿಯಾ ಕೆಟ್ಟ ಗಾಳಿಯಿಂದ ಅಂತೇಳಿ ಮೊದಲು ಕಲ್ಪಿಸಿದರು ಜನರು ಅದು ಬರುವಂಥದ್ದು ಹ್ಞೂ ಮಾಲ್ ಏರಿಯಾ ಅಂದರೆ ಆ್ಯರ್ ಅದು ಗಾಳಿಯಿಂದ ಹರಡುವಂಥದ್ದು ಅಂತೇಳಿ ಅಂದುಕೊಂಡು ಮಲೇರಿಯಾ ಅಂತ ಹೆಸರಿಟ್ಟರು ನಿಜವಾಗಿ ನಿಜವಾಗಿಯಾದ ಹರಡುವಂಥದ್ದು ಸೊಳ್ಳೆಯಿಂದ ಒಬ್ಬರಿಗೊಬ್ಬರಿಗೆ ಹರಡುತ್ತದೆ ಅಂದರೆ ಮಲೇರಿಯ ರೋ ಯಾವುದು ರೋಗಾಣು ಇದೆ ಅದು ಆ ಪರೋಪಜೀವಿ ಅಥವಾ ಏಕಗೋಷಜೀವಿ ಅದು ಇದರ ಮೂಲಕ ಯಾವುದು ಸೊಳ್ಳೆಯ ಮೂಲಕ ನಮಗೆ ಬರುವಂಥದ್ದು ಒಬ್ರಿಂದ ಒಬ್ಬರಿಗೆ ಹರಡುವಂಥದ್ದು ಒಬ್ರಿಗೆ ಆರೋಗ್ಯವಂತನಿಗೆ ಕಚ್ಚಿದರೆ ಒಬ್ಬ ರೋಗಿಗೆ ಕಚ್ಚಿ ಆರೋಗ್ಯವಂತನಿಗೆ ಕಚ್ಚಿದರೆ ಅದೇ ಸೊಳ್ಳೆ ಆವಾಗ ಹರಡ್ತದೆ ಆದರೆ ಕೆಟ್ಟ ಗಾಳಿಯಿಂದ ಅಂಥೇಳಿ ಅದರ ಹೆಸರು ಹರಡುವಂಥ ರೋಗ ಅಂಥೇಳಿ ಮಲೇರಿಯಾ ಹಾಗೇ ಆತ್ಮ ಅಂತ ಅತ ಆತ್ಯಗಮನೆ ಸಂತ ಸತತವು ಚಲನಶೀಲವಾದ ಆತ್ಮ ಅಂತೇಳಿ ಆತ್ಮವನ್ನು ಹೆಸರು ಬಂತು ಆ ರೀತಿಯಲ್ಲಿ ಆದರೆ ನಿಜವಾಗಿ ಹಾಗಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ ಮನೋಬುದ್ಧಿ ಇಂದ್ರಿಯಗಳ ಮೂಲಕ ನಾವು ಜೀವಿಗಳನ್ನು ಈಕ್ಷಿಸುವಾಗ ನೋಡುವಾಗ ಜೀವ ಚಲನಾತ್ಮಕ ಅಂತೇಳಿ ಅಂದ್ಕೊಳ್ತೇವೆ ನಿಜವಾಗಿಯೂ ಜೀವತತ್ವ ಸ್ವತಃ ಚಲನೆಯಿಲ್ಲದ್ದು ಅದರಿಂದ ಚೇತನಗೊಂಡ ಸಕಲ ವಸ್ತುಗಳೂ ಸಹ ಚಲಿಸ್ತವೆ ಆಗ ಆ ತತ್ವ ಸಹ ಭಾಳ ಕಾರ್ಯಾತ್ಮಕವಾಗಿ ಕಾಣುತ್ತದೆ ಹಾಗಾಗಿ ನಮಗೆ ಸಜೀವವಾಗಿ ಕಾಣಿಸುವಂಥದ್ದು ಅಲ್ಲಿ ಶಕ್ತಿ ಕರೆಂಟ್ ಇರುವಾಗ ಎಲ್ಲ ತಿರುಗ್ತಾ ಇರ್ತದೆ ಫ್ಯಾನು ಕರೆ ಇದು ಲೈಟು ಎಲ್ಲ ಉರಿತಾಯಿರ್ತದೆ ಆದರೆ ನಿಜವಾಗಿ ಕರೆಂಟೇ ಉರಿಯುವುದಲ್ಲ ಕರೆಂಟೇ ತಿರುವುದು ಅಲ್ಲ ಆಯಾಯ ಸಲಕರಣೆಗಳು ಅದೇ ರೀತಿ ಶರೀರ ಇಂದಿರಗಳು ಚಲನಶೀಲವಾಗಿರ್ತವೆ ಒಳಗಡೆ ಆ ಶಕ್ತಿ ಇದ್ದಾಗ ಆತ್ಮಶಕ್ತಿ ಚೇತನ ಶಕ್ತಿ ಜೀವಶಕ್ತಿ ಮನಸ್ಸು ವಿಕ್ಷೋಭೆಗೊಂಡಾಗ ನಮ್ಮ ಆತ್ಮ ಕ್ಷೋಭೆಗೊಂಡಂತೆ ಕಾಣ್ತದೆ ನಮಗೆ ಆತ್ಮಕ್ಕೆ ವಿಕ್ಷೇಪ ಮೊದಲು ಅದು ಇಲ್ಲ ಅಂಥೇಳಿ ನಾವು ತಿಳಿಯುವುದಿಲ್ಲ ನಮ್ಮ ಆತ್ಮ ಅಂದರೆ ನಾವೇ ಆತ್ಮ ನಮ್ಮ ಆತ್ಮ ಅಲ್ಲ ಅದು ನಾವು ಆತ್ಮರು ಈ ಶರೀರ ನಾವಲ್ಲ ಯಾಕೆ ಇದು ಈ ಜನ್ಮದಲ್ಲಿರತಕ್ಕಂಥ ಶರೀರ ಇದರ ಹಿಂದೆ ಯಾವ ಜನ್ಮ ಯಾವ ಶರೀರ ಗೊತ್ತಿಲ್ಲ ಅಂದರೆ ನಾವು ನಾನು ಅಂತೇಳಿ ಯಾವುದನ್ನು ಹೇಳೋದು ಆ ಆತ್ಮನನ್ನು ನಾನು ಹಿಂದೆ ಹುಟ್ಟಿದ್ದೆ ನಾನು ಮುಂದೆ ಹುಟ್ಟಬಲ್ಲೆ ಅಥವಾ ಹುಟ್ಟುವೆ ಅಂತೇಳಿ ಹೇಳೋದು ಯಾವುದು ಆ ಆತ್ಮ ಹುಟ್ಟುವಂಥದ್ದು ಆತ್ಮ ಹುಟ್ಟುದು ಅಂದರೆ ಏನರ್ಥ ಆತ್ಮ ಹುಟ್ಟೋದು ಅಂತಲ್ಲ ಆತ್ಮಕ್ಕೆ ಸಾವಿಲ್ಲ ಹುಟ್ಟಿಲ್ಲ ಆತ್ಮ ಒಂದು ಶರೀರವನ್ನು ಪ್ರವೇಶಿಸುವಂಥದ್ದು ಒಂದು ಗರ್ಭವನ್ನು ಪ್ರವೇಶಿಸಿ ಅದು ಆ ಶರೀರದ ಮೂಲಕ ಹೊರಬರುವಂಥದ್ದು ಗರ್ಭದಿಂದ ಹೀಗೆ ನಾವು ಏನನ್ನ ಕೊಡ್ತೇವೆ ನನಗೆ ಕ್ಷೋಭೆ ಆಗ್ತದೆ ನನಗೆ ದುಃಖ ಆಗ್ತಾ ಇದೆ ನನಗೆ ಕೋಪ ಬರ್ತಾ ಇದೆ ನನಗೆ ಕಷ್ಟ ಆಗ್ತಾಯಿದೆ ನನಗೆ ಸುಖ ಸಿಗ್ತಾ ಇದೆ ನಾವು ಭಾವಿಸ್ತೇವೆ ಆದರೆ ಆತ್ಮಕ್ಕೆ ಯಾವೂ ಇಲ್ಲ ನಾನು ಅಂದರೆ ಆತ್ಮ ಅದೆಲ್ಲ ಈ ಶರೀರ ಇಂದ್ರಿಯಗಳಿಗೆ ಮಾತ್ರ ಅಂತೇಳಿ ಹೇಳ್ತಾ ಇದ್ದಾರೆ ಆತ್ಮವು ಸದಾ ಶಾಂತ ನಿಶ್ಚಲ ನಿರ್ಲಿಪ್ತ ಮತ್ತು ಈ ವಿಧವಾದ ವಿಕ್ಷೇಪಗಳು ಮನಸ್ಸಿನ ಚಂಚಲತೆ ಅಂತೇಳಿ ನಾವು ಅರಿಯುವುದಿಲ್ಲ ನಿಜವಾಗಿ ಅದು ಮನಸ್ಸಿನ ಚಂಚಲತೆ ವಿಕಾರ ಇಂದ್ರಿಯಗಳ ವಿಕಾರ ಮನಸ್ಸಿನ ವಿಕಾರ ಹಾಗೆಯೇ ಆತ್ಮ ಆತ್ಮತತ್ವದ ಮೇಲಿನ ಅಧ್ಯಾಸ ಅಥವಾ ಒಂದು ಭ್ರಮೆ ಆಭಾಸ ಈ ಕ್ಷೋಭೆ ಆತ್ಮ ಆತ್ಮತತ್ವದ ಮೇಲಿನ ಒಂದು ಆರೋಪ ಅಷ್ಟೇ ಇದು ಈ ಜಡ ಅಚೇತನ ದೇಹಾದಿ ಪದರಗಳ ಅಡ್ಡಿ ಇಲ್ಲದೆ ಆ ತತ್ವವನ್ನು ತಿಳಿಯುವಂಥದ್ದೇ ಆತ್ಮ ಸಾಕ್ಷಾತ್ಕಾರ ಅದುವೇ ಆತ್ಮಜ್ಞಾನ ನಿಜವಾದ ಆತ್ಮದ ತಿಳಿವು ಅಂತೇಳಿ ಇಲ್ಲಿ ಬಹಳ ಮಾರ್ಮಿಕವಾಗಿ ಸ್ವಾಮಿ ಚಿನ್ಮಯ ವಿಸ್ತಾರವಾಗಿ ಈ ಶ್ಲೋಕಕ್ಕೆ ವಿವರವಾಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದ್ದು ಇಪ್ಪತ್ತನೇ ಶ್ಲೋಕ ನಾಳೆ ದಿವಸ ನೋಡುವ ಹರೇರಾಮ ಶ್ರೀಶಂಕರ ಅರ್ಪಿತ ಓಂ ತತ್ಸತ್